ರಮಣ್ಣನವರ ಕಟುನಿಟ್ಟು ಸೌಹಾರ್ದ ರಮಣ್ಣನವರು ನನ್ನ ಚಿಕ್ಕ ತಾತಂದಿರು ಶೇಖದಾರ್ ಗುಂಡಪ್ಪನವರ ಎರಡನೇ ನಿಯಮ ಇವರ ಪ್ರಸ್ತಾವವನ್ನು ಹಿಂದೆ ಕೊಂಚ ಮಾಡಿದೆ ಇವರು ಮೊದಲು ಸರ್ಕಾರದ ಸಾಯರ್ ಇಲಾಖೆಯಲ್ಲಿಯೋ ಮತ್ತಲ್ಲಿಯೋ ಕೆಲಸ ಮಾಡಿ ನಾಲ್ಕು ಕಾಸು ಗಂಟು ಕಟ್ಟಿದ್ದಾರೆಂದು ತರುತ್ತದೆ ನಾನು ಹುಟ್ಟುವ ವೇಳೆಗೆ ಅವರಿಗೆ ಯಾವ ಚಾಕರಿ ಅವರು ಸ್ವತಂತ್ರರಾಗಿದ್ದರು ಕೊಂಚ ಲೇವಾದೇವಿ ಅದರ ಜೊತೆಗೆ ಸ್ಟ್ಯಾಂಪ್ ಎಂದರ್ ಕೆಲಸ ತಡಹದಿಯಾಗಿ ತಂದೆಯ ಕಾಲದಿಂದ ಬಂದಿದ ಜಮೀನು ಹೆಚ್ಚುಗಟ್ಟಲೆ ಖರ್ಚಿಗೆ ಅಣ್ಣ ಶೇಷಣ್ಣನವರ ಸಹಾಯ ಇಷ್ಟು ಮಾತ್ರದ ಸಂಪತ್ತಿನಿಂದ ಅವರು ಕುಟುಂಬದ ನಿರ್ವಾಹ ಮಾಡಿದರು ಅವರಿಗೆ ಪತ್ನಿ ವಿನಿಯೋಗವಾಗಿತ್ತೆಂದು ಮರುಮದುವೆ ಮಾಡಿಕೊಳ್ಳಲು ಅವರು ತಂದೆ ಮಾತನ್ನು ನಿರಾಕರಿಸಿದರೆಂದು ಹೇಳಿ ಹಿಂದೆ ಹೇಳಿದೆ ಅಣ್ಣನ ಮತ್ತು ತಮ್ಮನ ಮಕ್ಕಳ ಸಂಸಾರವೇ ಅವರ ಸಂಸಾರ ರಾಮಣ್ಣನವರ ಜವಾಬ್ದಾರಿ ನನ್ನ ತಾಯಿಯ ಮನೆತನದ ಸಮಾಚಾರವನ್ನು ಬೇರೆಯಾಗಿ ಹೇಳಬೇಕೆಂದಿದ್ದೇನೆ ನನ್ನ ತಾಯಿಯ ಮೊದಲ ಅಣ್ಣ ವೆಂಕಟರಮಣಯ್ಯ ಎಂಬಾತ್ತ ಬುದ್ಧಿವಂತನೆನಿಸಿಕೊಂಡು ಲೆಕ್ಕಪತ್ರ ಬರೆಯುವುದರಲ್ಲಿ ಸಮರ್ಥನಾಗಿ ಅಚ್ಚುಮೆಚ್ಚಾಗಿದ್ದ ಆತ ಇಪ್ಪತ್ತನೇ ವಯಸ್ಸಿನೊಳಗಾಗಿಯೇ ತೀರಿಕೊಂಡ ಅದು ಕಾಲರ ವ್ಯಾದಿಯಿಂದ ಎಂದು ಕೇಳಿದ ಜ್ಞಾಪಕ ಆತನಿಗೆ ಮದುವೆಯಾಗಿತ್ತು ಆತ ತೀರಿಹೋದ ಮರುದಿನವೇ ಆತನ ತಂದೆ ನನ್ನ ಮಾತಾ ಮಹಾ ನಾರಾಯಣಪ್ಪನವರು ಹೋದರು ಪುತ್ರ ವಿವೋಗ ವಿಯೋಗದಿಂದ ಈ ದೊಡ್ಡ ವಿಪತ್ತು ಬಂದ ಮರುದಿನವೇ ಬೈರಕೂರು ಪ್ರಾಂತದಿಂದ ಒಬ್ಬ ಆಳು ತಂದ ಸುದ್ದಿ ತನಗೆ ತಲುಪಿದ ತಕ್ಷಣ ರಾಮಣ್ಣನವರು ಬೈರಕೂರಿಗೆ ಹೋಗಿ ಅಲ್ಲಿ ನಡೆಯಬೇಕಾಗಿದ್ದ ಕೆಲಸಗಳನ್ನು ನಡೆಸಿ ನನ್ನ ಅಜ್ಜಿ ಸಾಕಮ್ಮನವರು ಅವರ ಎರಡನೆಯ ಮಗ ಅವರ ಮಗಳು ನನ್ನ ತಾಯಿ ನಾಲ್ಕೈದು ವರ್ಷದವಳು ಇವರನ್ನು ಮುಳುಬಾಗಿಲಿಗೆ ಕರೆದುಕೊಂಡು ಬಂದು ಮನೆಯಲ್ಲಿ ಉಳಿಸಿಕೊಂಡರು ಇದಕ್ಕೆ ಮೊದಲೇ ಇನ್ನೊಂದು ಸಂದರ್ಭ ನಡೆಯಿತು ರಾಮಣ್ಣನವರ ತಮ್ಮ ಶೀಣ ಸೀನಣ್ಣನವರು ಇಬ್ಬರು ಹೆಣ್ಣು ಮಕ್ಕಳು ನವರ ಇಬ್ಬರು ಹೆಣ್ಣುಮಕ್ಕಳು ಒಬ್ಬ ಮಗ ಇವರು ಉಳುಬಾಗಿಲನ ಮನೆಯಲ್ಲಿದ್ದರು ಸೀಣ್ಣನವರಿಗೂ ಪತ್ನಿ ವಿಯೋಗವಾಗಿತ್ತು ಆ ಹೆಣ್ಣುಮಕ್ಕಳ ಪೋಷಣೆಗಾಗಿ ದೇವರಾಯ ಸಮುದ್ರದ ವೆಂಕಟಮ್ಮ ಎಂಬ ಮಡಿ ಹೆಂಗಸು ಮನೆ ಕಸಗಾಗಿ ನೇಮಕ ಮಾಡಿಕೊಂಡಿದ್ದರು ಆಕೆಗೂ ನಮ್ಮ ಮನೆಯ ಕೆಲ ಮಂದಿಗೂ ಸರಿಯಾಗದೆ ಬೇರೆ ಏರ್ಪಾಟು ಮಾಡಬೇಕೆಂದಿದ್ದರು ಆ ಹೊತ್ತಿಗೆ ಬಂದು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 ವಾದ ಕೆಲವು ದಿನ ನಡೆದ ಮೇಲೆ ಶಶಿಗಿರಿಯಪ್ಪನವರು ತಮ್ಮನ ಮಾತಿಗೆ ಒಪ್ಪಿಗೆ ಕೊಟ್ಟರು ಅದರಂತೆ ನನ್ನ ತಂದೆ ಎಳೆಯ ಹುಡುಗನಾಗಿದ್ದಾಗ ಮುಳುಬಾಗಿಲಿಗೆ ಬಂದು ಸೇರಿದರು ಇದಿಷ್ಟು ರಾಮನವರು ನಿರ್ವಹಿಸಬೇಕಾಗಿದ್ದ ಸಂಸಾರದ ಕತೆ ಮೂರು ದೇವಸ್ಥಾನಗಳು ರಾಮಣ್ಣನವರು ಸ್ವತಃ ಸಂಸಾರ ಬಿಟ್ಟವರು ಆದರೂ ಅವರು ನಿರ್ವಹಿಸಿದಂತ ಸಂಸಾರ ಭಾರವನ್ನು ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಯಾವ ಸಂಸಾರಿಯೂ ನಡೆಸಿರಲಾರ ಅವರಿಗಿದ್ದ ಮೂರು ದೇವಸ್ಥಾನಗಳು ಒಂದು ಅಣ್ಣ ತಮ್ಮಂದಿರ ಮಕ್ಕಳು ಎರಡು ಶ್ರೀಮದಾಂಜನೇಯ ಸ್ವಾಮಿ ಶ್ರೀ ಸೋಮೇಶ್ವರ ಸ್ವಾಮಿಯ ಸನ್ನಿಧಾನಗಳು ಮೂರು ಗೋಶಾಲೆ ಈ ಮೂಲಕ್ಕಾಗಿ ಅವರು ಲೋಕದಲ್ಲಿ ಬಾಳಿ ಲೋಕವನ್ನು ನಡೆಸಿದರು ಅವರನ್ನು ಕೆಲ ಲೋಬಿ ಎಂದು ಕರೆದ್ದನ್ನು ನಾನು ಕೇಳಿದ್ದೇನೆ ಈ ಲೋಬಿ ಎಂಬ ಮಾತನ್ನು ಅವರ ತಮ್ಮ ಶ್ರೀನನ್ನನವರೇ ಅವರ ವಿಷಯದಲ್ಲಿ ಬಳಸಿದರು ನಾನು ಅವರನ್ನು ಲೋಬಿ ಎಂದು ಹೇಳಲಾರೆ ಆದರೆ ಕೈ ಎಂದು ಒಪ್ಪಿಕೊಳ್ಳುತ್ತೇನೆ ಅವರು ಕೈ ಮಾಡಿ ಕೂಡಿಟ್ಟದ್ದು ಕುಟುಂಬಕ್ಕೋಸ್ಕರ ಸ್ವಂಚ ಖರ್ಚಿಗಾಗಿಲ್ಲ ಅವರಿಗೆ ಸ್ವಂತ ಖರ್ಚು ಇರಲಿಲ್ಲ ದಿನಚರಿ ಅವರ ದಿನಚರಿಯನ್ನು ಗೋಶ್ವಾರೆಯಾಗಿ ತಿಳಿಸಿದರೆ ಅವರ ಸ್ವಭಾವ ಗೊತ್ತಾಗಬಹುದು ಅವರು ದಿನದಿನವೂ ಬೆಳಿಗ್ಗೆ ಕತ್ತಲು ಕತ್ತಲಾಗಿರುವ ವೇಳೆಗೆ ಮುಖ ಪ್ರಕ್ಷಾಳನವಾಗಿ ವಿಭೂತಿ ಧರಿಸಿ ಸ್ತೋತ್ರ ಪಾಠ ಹೇಳಿಕೊಳ್ಳುತ್ತಿದ್ದರು ಅದನ್ನು ನಾನು ಕೇಳಿದ್ದೇನೆ ಆ ಸ್ತೋತ್ರಗಳ ಕೆಲವು ವಾಕ್ಯಗಳು ನನಗೆ ಕೊಂಚ ಪರಿಚಿತಗಳು ಬಾಯಲ್ಲಿ ಸ್ತೋತ್ರ ಹೇಳುತ್ತಿದ್ದಾಗಲೇ ಒಂದು ಕೊಳಪಾತ್ರೆ ನೀರನ್ನು ಹೊತ್ತು ಜನರ ಕೊಟ್ಟಿಗೆಗೆ ಹೋಗುವರು ಹುಲ್ಲು ಹಾಕುವುದಕ್ಕಾಗಿ ಒಂದು ತೊಟ್ಟಿ ಇರುವುದು ಅದರಿಂದ ಈಶೆ ಚೆಲ್ಲಿದ್ದ ಹುಲ್ಲನ್ನೆಲ್ಲ ಮೊದಲು ಎತ್ತಿ ತೊಟ್ಟಿಯೊಳಕ್ಕೆ ಹಾಕಬೇಕು ಅನಂತರ ಆಕಳನ್ನ ಕಾಲು ಮುಟ್ಟಿ ಹಣೆಗೊತ್ತಿಕೊಳ್ಳಬೇಕು ಬಳಿಕ ಎಮ್ಮೆಯನ್ನು ಆಕಳನ್ನು ತೊಳೆದು ಚೊಕಟ ಮಾಡುವುದು ಎಮ್ಮೆಯ ಸೇವೆ ಹೆಚ್ಚು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 ಆ ಕಾಲದ ವಿಶೇಷ ಕ್ರಮವನ್ನು ಪಾಲಿಸುವುದು ಒಂದು ಸ್ವಾಭಾವಿಕ ಕ್ರಿಯೆಯಾಗಿತ್ತು ಅನಂತರ ಭೋಜನ ಅತಿಥಿಗಳು ಪರಸ್ಗಳಾದವರು ಒಬ್ಬಿಬ್ಬರಾದರೂ ಸಾಮಾನ್ಯವಾಗಿ ಪ್ರತಿದಿನವೂ ಇರುತ್ತಿದ್ದರು ಭೋಜನಾನಂತರ ಅವರಿಗೆ ಮಲಗುವ ವಾಡಿಕೆ ಇರಲಿಲ್ಲ ನನ್ನ ತಾತಂದಿರಲ್ಲಿ ಹಗಲು ನಿಧರಿಸುವ ಅಭ್ಯಾಸ ಯಾರಿಗೂ ಬಂದಿರಲಿಲ್ಲ ನನ್ನ ತಂದೆಗೂ ಇರಲಿಲ್ಲ ನನಗೆ ಬಹು ವರ್ಷ ಇರಲಿಲ್ಲ ಸುಮಾರು ಎರಡು ಮೂರು ಗಂಟೆಯವರೆಗೆ ರಾವಣ್ಣನವರು ಏನಾದರೂ ಮನೆಯ ಕೆಲಸ ಮಾಡುವರು ಹುಣಸೆಕಾಯಿಯನ್ನು ಒಡೆದು ಬಿಡಿಸುವುದು ಹೊಂಗೆಕಾಯಿ ಒಡೆದು ಬಿಡಿಸುವುದು ಭತ್ತದ ಕಳಜವನ್ನು ಚೊಕ್ಕಟಪಡಿಸುವುದು ಉಗ್ರಾಣದ ಮೇಲೆ ಉಸ್ತುವಾರಿ ಹೆಚ್ಚಿಲ್ಲರೆ ಕೆಲಸಗಳು ಆಮೇಲೆ ನಡುವಣಗೆ ಬಂದು ಸಂದೂಕದ ಬಳಿ ಕೂರುವರು ಪಶ್ಚಾ ಪಶ್ಚಿಮಾಭಿಮುಖವಾಗಿ ನನ್ನನ್ನು ಎದುರುಗೋಡೆಗೆ ಒಗಿಕೊಳ್ಳುವಂತೆ ಹೇಳಿ ಜಮಖಾನ ಹಾಕಿ ಅದರ ಮೇಲೆ ಒಂದು ಓದುವ ಇಳಿಮೇಜ ನಿಲ್ಲಿಸಿ ನನ್ನಿಂದ ಓದಿಸುತ್ತಿದ್ದರು ಕೃಷ್ಣರಾಜ ವಾಣಿ ವಿಲಾಸ ಭಾರತವನ್ನು ಅವರಿಗಿಷ್ಟವಾದ ಇತರ ಗ್ರಂಥಗಳನ್ನು ಕಾವ್ಯ ಈ ಓದಿನ ಕಾಲದಲ್ಲಿ ನೆರೆಹೊರೆಯ ಜನ ಬಂದು ಸೇರುತ್ತಿದ್ದರು ಅತಿ ಕುಂಟೆ ಶ್ರೀಪತಿರಾಯರು ಲಿಂಗಾಪುರದ ನರಸನವರು ಕೊಪ್ಪರದ ವರದಯ್ಯನವರು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 ಎಲ್ಲರೂ ನಕರು ರಂಗಾಚಾರ್ಯರು ನಕರು ಈ ಓತಿನಲ್ಲಿ ಆಗಾಗ ಗಟ್ಟೆಗಳು ಬರುತ್ತಿದ್ದೂ ಅಷ್ಟೇ ಕೀರ್ಚಕವಧೆ ಕೃಷ್ಣನ ಆಗಮನ ಎಂತವು ಈ ಗಟ್ಟೆಗಳು ಬಂದಾಗ ಪಾನಕ ಪಣ್ಯಾರಗಳು ಸೇವೆ ಹೀಗೆ ಅದೊಂದು ಸಂತೋಷವಾಗಿತ್ತು ಸಂಜೆ ಆರು ಗಂಟೆಗೆ ರಾಮಣ್ಣನವರು ಪೇಟೆಯ ಕಡೆ ಹೊರಡುವರು ಗೋಗ್ರಾಸಕ್ಕಾಗಿ ಹೊಸ ಹುಲ್ಲಿನ ಮೂಟೆಗಳು ಹೆಂಗಸರು ಹುಲ್ಲನ್ನು ಚೆಕ್ಕಿ ಚೊಕ್ಕಟ ಮಾಡಿ ತಾವು ಹೊರಲಾಗುವಷ್ಟು ಬರದ ಮೂಟೆಗಳನ್ನಾಗಿ ಕಟ್ಟಿ ಮಾರಾಟಕ್ಕೆ ತರುತ್ತಿದ್ದರು ಒಂದು ಎರಡಾನೆ ಎರಡು ಕಾಲ ಆಣೆ ಅಥವಾ ಎರಡೂವರೆ ಆಣೆ ಈ ಬೆಲೆಯನ್ನು ತೆಗೆಸಲು ರಾಮಣ್ಣನವರು ಘೋಷಿಶು ಮಾಡುತ್ತಿದ್ದರು ಅವರಿಗೆ ಲೋಬಿ ಎಂದು ಹೆಸರು ಬರಲು ಇದು ಒಂದು ಕಾರಣ ಅವರು ಹುಲಿನ ಮೊಟ್ಟೆಯನ್ನು ನೆಡೆಸಿ ಅದರೊಳಕ್ಕೆ ಕೈಯಿಟ್ಟು ಬಲಿತ ಹುಲ್ಲನ್ನು ತೇವ ಮಾಡಿದ ಹುಲ್ಲನ್ನು ಆ ಎಂದು ಪರೀಕ್ಷೆ ಮಾಡುವರು ಇದು ಇನ್ನೊಂದು ಕಾರಣ ಹುಲ್ಲಿಗೆ ಎಷ್ಟಿಲ್ಲ ಪರೀಕ್ಷೆಯೇ ಅವರು ಎಷ್ಟು ಕಟ್ಟುನಿಷ್ಟಾಗಿದ್ದರೂ ಅದರಿಂದ ಹೆದರಿದವರಾರನ್ನು ನಾನು ಕಾಣೆ ಯಥೇಷ್ಟವಾಗಿ ಒಳ್ಳೆಯ ಹುಲ್ಲು ಮನೆಗೆ ಬರುತ್ತಿತ್ತು ರಾಮಣ್ಣವನ್ನವರು ಆ ಹುಲ್ಲಿನ ಮುಟೆಗಳನ್ನು ಬಿಚ್ಚಿ ಹುಲ್ಲನ್ನು ಬಿಡಿಸಿ ಹಸು ಎಮ್ಮೆಗಳ ಮುಂದೆ ಒಟ್ಟು ಹಾಕುವರು ಹಸು ಎಮ್ಮೆಗಳನ್ನು ಮನೆಗೆ ಬರಮಾಡಿಕೊಂಡು ಅದರದರ ಗೊತ್ತಾದ ಜಾಗಗಳಲ್ಲಿ ಅದನ್ನು ಕಟ್ಟುವರು ಒಂದು ವಿಶೇಷ ಪ್ರತಿಯೊಂದು ದನ ಎಮ್ಮೆ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 ಮಗುವಿಗೆ ನಗಡಿ ಜ್ವರ ಹೊಟ್ಟೆಯ ನೋವು ಏನು ಬಂದರೂ ಅದಕ್ಕೆ ಆ ಅಂಗಾಧರವೇ ಮದ್ದು ಆ ಕೇದಕಿ ಹೂವನ್ನು ನಮ್ಮ ತಾಯಿಯ ಕೈಯಲ್ಲಿಟ್ಟು ಮುಡಿದುಕೊಳ್ಳ ಹೇಳುವರು ಇದು ನಿತ್ಯದ ಪದ್ಧತಿ ಉಡುಬಾಗಿಲು ಆಂಜನೇಯ ಸ್ವಾಮಿಯ ವಿಶೇಷ ಪ್ರಭಾವವೇನೆಂದರೆ ಪ್ರತಿದಿನದ ಕೇದಕಿ ಸೇವೆ ವರ್ಷದ ಮುನ್ನೂರ ದಿನವೂ ಸ್ವಾಮಿಗೆ ಕೇದಕಿ ಹೂವಿನ ಅಲಂಕಾರ ನಮ್ಮ ತಾತ ಪ್ರತಿದಿನವೂ ತೆಂಗಿನಕಾಯಿ ಪ್ರಸಾದ ತರುತ್ತಿದ್ದುದನ್ನು ಊರಿನ ಧರ್ಮಿಷ್ಠರು ಆಡಿಕೊಂಡು ನಗುತ್ತಿದ್ದ ಸಂಗತಿ ಏನೆಂದರೆ ರಾಮಣ್ಣನವರಿಗೆ ಭಕ್ತಿಯನ್ನು ಉಂಟು ಅದಕ್ಕಿಂತ ಹೆಚ್ಚಾಗಿ ತೆಂಗಿನ ಒಪ್ಪಿನ ಲಾಭ ಅದು ಅವರಿಗೆ ಭಿತ್ತಿಯಾಗಿ ಬರುತ್ತದೆ ಅವರು ಧರ್ಮದರ್ಶಿಯಾದ್ದರಿಂದ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 ಅರ್ಚಕ ಸಂಜೀವಪ್ಪ ಗೌರೀಶಾಸ್ತ್ರಿಗಳು ರಾಮಣ್ಣನವರಿಗೂ ತುಂಬಾ ಸ್ನೇಹ ಗೌರೀಶಾಸ್ತ್ರಿಗಳು ಬಯಸಿದಂತಹ ಒಳ್ಳೆಯ ಬಣ್ಣ ಬಣ್ಣದ ಹೂವಿನ ಚಿತ್ರವುಳ್ಳ ಬಟ್ಟೆಯಲ್ಲಿ ಗೌರೀಶಾಸ್ತ್ರಿಗಳು ಇಷ್ಟಪಟ್ಟಂತೆ ರಾಮಣ್ಣನವರು ಆ ವಜಾಂಗಿಯನ್ನು ಅದು ಬಹು ಹಳೆಯದಾಗಿದ್ದಾಗ ನಾನು ಅದನ್ನು ನೋಡಿದ್ದೇನೆ ಇನ್ನೊಂದು ಸಂಗತಿ ಧನುರ್ಮಾಸ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 ಅವರು ಒಂದಿಷ್ಟು ಲೇವಾದೇವಿ ವ್ಯಾಪಾರವನ್ನು ಇಟ್ಟುಕೊಂಡಿದ್ದಾರೆ ಎಂದು ಹೇಳಿದ್ದೇನಷ್ಟೇ ಅವರು ತಮಗೆ ಬರಬೇಕಾಗಿದ್ದ ಅಸಲಿನ ವಿಚಾರವಾಗಿ ಮಾತ್ರವಲ್ಲದೆ ಬಟ್ಟಿಯ ವಿಚಾರದಲ್ಲೂ ಕಟ್ಟುನಿಟ್ಟಿನಿಂದ ಇದ್ದರು ಅವರಿಗೆ ಲೋಬಿ ಎಂದು ಹೆಸರು ಬಂದದಕ್ಕೆ ಇದೇ ಮುಖ್ಯ ಕಾರಣವೆಂದು ನನ್ನ ಭಾವನೆ ಬಡ್ಡಿಯನ್ನು ಬಿಟ್ಟುಕೊಡುವುದಾದರೆ ಈ ವ್ಯಾಪಾರವನ್ನು ಮಾಡುವುದೇದಕ್ಕೆ ಕೇಳುತ್ತಿದ್ದರು ಅದರಿಂದ ಸಾಲ ತೆಗೆದುಕೊಂಡವರಲ್ಲಿ ಸರ್ಕಾರದ ಅಧಿಕಾರಿಗಳು ಇರುತ್ತಿದ್ದರು ಅದನ್ನು ನಾನು ಬಲ್ಲೆ ಆದರೆ ಯಾರೊಬ್ಬರು ಹೆಸರು ಬೀದಿಗೆ ಬಂದದ್ದಿಲ್ಲ ಬ್ರಾಹ್ಮಣನವರು ಕೋರ್ಟು ಕಚೇರಿಗಳಿಗೆ ಜನರನ್ನು ಸೆಳೆದವರಲ್ಲ ಅವರು ವ್ಯಾಪಾರದಲ್ಲಿ ಒಂದು ದೊಡ್ಡತನ ಮರ್ಯಾದೆಯನ್ನು ಇಟ್ಟುಕೊಂಡಿದ್ದರು ಗ್ರಂಥ ಪರಿಚಯ ರಾಮಣ್ಣನವರು ನನ್ನಿಂದ ಕನ್ನಡ ರಾಮಾಯಣ ಭಾರತಾದಿಗಳನ್ನು ಕ್ರಮವಾಗಿ ಓದಿಸುತ್ತಿದ್ದಾರೆ ಮೇಲೆ ಹೇಳಿದೆ ಅವರಿಗೆ ಭಾಗವತ ರಂಗನಾಥ ರಾಮಾಯಣ ಈ ಎರಡು ಗ್ರಂಥಗಳಲ್ಲಿಯೂ ತುಂಬಾ ಮೆಚ್ಚುಗೆ ಆಂಧ್ರ ಭಾಗವತದ ಅನೇಕ ಪದ್ಯಗಳು ಅವರಿಗೆ ಮುಖ್ಯ ಮುಖಸ್ಥವಾಗಿದ್ದವು ಒಂದೊಂದು ಸಾರಿ ಮಾತುಕತೆಯಲ್ಲಿ ಆ ಮಾತುಗಳನ್ನು ಉದಾಹರಿಸುವರು ಒಂದು ಸಲ ಒಬಾನೊಬ ವೈಶ್ಯರು ಅವರನ್ನು ನೋಡಲು ಬಂದರು ರಾಮಣ್ಣನವರು ಕೇಳಿದರು ತೆಲುಗಿನಲ್ಲಿ ನೇನಯ್ಯ ಬಂದದ್ದು ಬಹುದಿನವಾಗಿತ್ತು ನಿನ್ನನ್ನು ನೋಡಿ ಆತ ಸುಮ್ಮನೆ ಸ್ವಾಮಿ ರಾಮಣ್ಣ ಉರುಕೇರಾರು ಮಹಾತ್ಮಲು ವಾರದಮಲು ಆ ಆತ ಏನು ಸ್ವಾಮಿ ನನ್ನನ್ನು ಅದಮನನ್ನುತ್ತೀರಲ್ಲ ರಾಮಣ್ಣ ಮಹಾತ್ಮಡಯ್ಯ ಅದಮಡು ಕಾದು ನೋವು ಏನಾದರೂ ಉದ್ದೇಶವಿದ್ದೇ ಇರುತ್ತದೆ ಆತ ಯಾವುದೋ ಲೇವಾದೇವಿ ವ್ಯವಹಾರಕ್ಕೆ ಬಂದಿದ್ದ ಅದಕ್ಕೆ ಪೀಟಿಕೆಯಾಗಿ ಈ ಹಾಸ್ಯದ ಮಾತು ಇನ್ನೊಂದು ಪ್ರಕರಣ ರಾಮಣ್ಣನವರು ಪೇಟೆಯಲ್ಲಿ ಹೋಗುತ್ತಿದ್ದಾಗ ವೈಶ್ಯರಾರಾದರು ನಮಸ್ಕಾರ ಮಾಡುವರು ರಾಮಣನವರು ಹೀಗೆ ಆಶೀರ್ವಾದಿಸುವರು ಮಹಾರಾಜು ಗುಂಡಪ್ಪ ಏನು ಸ್ವಾಮಿ ನಿಮ್ಮ ತಂದೆಯ ಹೆಸರು ಹೇಳಿಕೊಳ್ಳುತ್ತೀರಿ ನಮಗೇನಾಗುತ್ತದೆ ಅದರಲ್ಲಿ ಒಂದು ಶ್ಲೇಷೆ ಮಹಾರಾಜ ಗುಂಡಪ್ಪ ಮಹಾರಾಜು ಗುಂಡಪ್ಪ ಕಡಗ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 ರಂಗನಾಥ ರಾಮಾಯಣದಲ್ಲಿ ವಿಶ್ವಾಸವೆಂದು ಹೇಳಿದೆ ಇನ್ನಷ್ಟೇ ಈ ಗ್ರಂಥದ ಕಾರಣದಿಂದ ಅವರಿಗೆ ಶಿಷ್ಯನಾಗಿದ್ದಾತ ಅಕ್ಕಸಾಲೆ ಗುರುರಾಲ ವೆಂಕಟಪ್ಪ ಈ ವೆಂಕಟಪ್ಪನವರಿಗೆ ರಾಮಣ್ಣನವರು ರಂಗನಾಥ ರಾಮಾಯಣ ಪಾಠ ಮಾಡಿಸಿ ಅರ್ಥವಿವರಣೆ ಹೇಳಿದರು ಈ ಉಪಕಾರಕ್ಕಾಗಿ ತನ್ನ ಕೃತಜ್ಞತೆಯನ್ನು ಯಾವ ರೂಪದಲ್ಲಾದರೂ ತೋರಿಸಬೇಕೆಂದು ವೆಂಕಟಪ್ಪನವರಿಗೆ ತುಂಬಾ ಆಸೆ ಆದರೆ ರಾಮಣ್ಣನವರು ಅದಕ್ಕೆ ಅವಕಾಶ ಕೊಡಲಿಲ್ಲ ನಿನ್ನಿಂದ ನಾನು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಎಂದು ಪದೇ ಪದೇ ಹೇಳಿದರು ಕಡೆಗೆ ವೆಂಕಟಪ್ಪಾಚಾರ್ಯರು ಕಾಶಿ ಯಾತ್ರೆ ನಿಶ್ಚಯ ಮಾಡಿಕೊಂಡರು ಅವರು ರಾಮಣ್ಣನವರಿಗೆ ಹೇಳಿದರು ಸ್ವಾಮಿ ನನ್ನಿಂದ ನೀವು ಏನನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದೀರಿ ಈಗ ನಾನು ಕಾಶಿ ಯಾತ್ರೆಗೆ ಹೊರಟಿದ್ದೇನೆ ಅಲ್ಲಿಂದ ಬರುವಾಗ ವಿಶ್ವೇಶ್ವರ ಪ್ರಸಾದವನ್ನು ತರಬೇಕೆಂದಿದ್ದೇನೆ ಅದನ್ನು ನೀವು ಬೆಡವೆಯನ್ನ ಕೊಡದು ಅದು ಯಾವ ರೂಪದಲ್ಲಿ ಅಷ್ಟು ಹೇಳಿದರೆ ಸಾಕು ರಾಮಣ್ಣನವರು ಸಂತೋಷದಿಂದ ಒಪ್ಪಿ ಒಂದು ಶಿವಲಿಂಗವನ್ನು ತರಬಹುದು ಎಂದು ಹೇಳಿದರು ನಮ್ಮ ಮನೆಯಲ್ಲಿ ಪೂರ್ವಿಕರಿಂದ ಬಂದ ಸಾಲಿಗ್ರಾಮಗಳಿವೆ ಒಂದು ಸಣ್ಣ ಸ್ಫಟಿಕಲಿಂಗವೂ ಇದೆ ತುಂಬಾ ಸಣ್ಣದು ಇನ್ನೂ ಕೊಂಚ ದೊಡ್ಡದಾಗಿರುವ ಬಾಣ ಲಿಂಗವಾದರೆ ಪೂಜೆಗೆ ಅನುಕೂಲ ಮನೆಯಲ್ಲಿದ್ದನ್ನು ನನ್ನ ತಮ್ಮ ತೆಗೆದುಕೊಂಡು ಹೋಗಿದ್ದಾನೆ ವೆಂಕಟಪ್ಪನವರು ಇದರಂತೆ ಕಾಶಿಯಿಂದ ಒಂದು ಶಿವಲಿಂಗವನ್ನು ತಂದು ರಾಮಣ್ಣನವರಿಗೆ ಕೊಟ್ಟದ್ದು ನನಗೆ ಜ್ಞಾಪಕವಿದೆ ಕೊಟ್ಟದ್ದು ಹೇಗೆ ಆ ಶಿವಲಿಂಗಕ್ಕೆ ಬೆಳ್ಳಿಯ ಪಾಣಿ ವಟ್ಟನ್ನು ಮಾಡಿದರು ನಾಗಾಭರಣವನ್ನು ಮಾಡಿದರು ನಮ್ಮ ತಾತನನ್ನು ತಮ್ಮ ಮನೆಗೆ ಕರೆದೊಯ್ದು ಒಂದು ಬಾಡೆ ಎಳೆಯ ಮೇಲೆ ಎರಡು ಸೇರು ಅಕ್ಕಿ ಹಾಕಿ ಅದರ ನಡುವೆ ಈ ಶಿವಲಿಂಗವನ್ನಿಟ್ಟು ಅದರ ಜೊತೆಗೆ ತಾಂಬೂಲ ಐದು ರೂಪಾಯಿ ಇಟ್ಟು ಒಪ್ಪಿಸಿದರು ಮತ್ತು ಆ ದಿನ ಐದು ಮಂದಿ ವೈದಿಕ ಬ್ರಾಹ್ಮಣರಿಗೆ ನಮ್ಮ ಮನೆಯಲ್ಲಿ ಸಂತರ್ಪಣೆಯನ್ನು ಏರ್ಪಡಿಸಿದ್ದರು ರಾಮಣ್ಣನವರು ಅದನ್ನು ಮನೆಗೆ ತೆಗೆದುಕೊಂಡ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 ಸಾಲ ತೆಗೆದುಕೊಂಡಿದ್ದರು ಈ ಸಾಲಕ್ಕೆ ಖಾತರಿಯಾಗಿ ಆ ಮಠದ ದೇವತಾ ವಿಗ್ರಹದ ಚಿನ್ನದ ಕವಚಗಳನ್ನು ಒತ್ತೆ ಇಟ್ಟಿದ್ದರು ಈ ಸಾಲ ಕೊಟ್ಟಾಗ ಆ ಸಂಗತಿ ಶೇಷಣ್ಣನವರಿಗೆ ತಿಳಿದಿರಲಿಲ್ಲ ಮಠದ ಕಾರ್ಯಕರ್ತರಾದ ಮಧ್ವಾರಾಯಾಚಾರ್ಯರವರು ಯಾವುದೋ ವ್ಯವಹಾರಕ್ಕಾಗಿ ಕೋಲಾರಕ್ಕೆ ಹೋಗಿ ಶೇಷಣ್ಣನವರೊಂದಿಗೆ ಮಾತನಾಡುತ್ತಿದ್ದಾಗ ಪ್ರಾಸಂಗಿಕವಾಗಿ ಆ ವಿಚಾರ ಆಚಾರ್ಯರ ಬಾಯಿಂದ ಹೊರಬಿತ್ತು ಆ ಕ್ಷಣದಲ್ಲಿ ಶೇಷಗಿರಿಯಪ್ಪನವರು ಆಚಾರ್ಯರಿಗೆ ಏನು ಹೇಳಲಿಲ್ಲ ಮೂರು ನಾಲ್ಕು ದಿನಗಳಾದ ಮೇಲೆ ಶೇಷಗಿರಿಯಪ್ಪನವರು ರಾಮಣ್ಣನವರಿಗೆ ನಾಲ್ಕು ಒಂದು ರೂಪಾಯಿ ನೋಟುಗಳನ್ನು ಕಳುಹಿಸಿ ಇದನ್ನು ನೀನು ಮಠಕ್ಕೆ ಕೊಟ್ಟಿರುವ ಸಾಲಕ್ಕಾಗಿ ತೆಗೆದುಕೊಂಡು ದೇವರ ಕವಚಗಳನ್ನು ಕೂಡಲೇ ಹಿಂತಿರುಗಿಸತಕ್ಕತ್ತು ಸ್ವತ್ತು ನಮ್ಮ ಮನೆಯಲ್ಲಿ ಇರಬಾರದು ಎಂದು ಕಾಗದ ಬರೆದರು ರಾಮಣನವರು ಆಮಾತಿನಂತೆ ಮಾತಿನಂತೆ ಅದರಲ್ಲಿ ಒಂದು ವಿಶೇಷ ಸ್ವಾಮಿಗಳನ್ನು ಮನೆಗೆ ಬರೆದು ಮಾಡಿಕೊಂಡು ಪಾದ ನಡೆಸಿ ಅವರು ಹಿಂತಿರುಗುವಾಗ ಅವರ ಮೇನದಲ್ಲಿ ಆ ಚಿನ್ನದ ಕ್ವಚೆಗಳನ್ನು ಇರಿಸಿದರು ಆ ಬೆಲೆ ಬಾಳುವ ಒಂದು ದೊಡ್ಡ ತಾಂಬಾಳೆಯಲ್ಲಿ ಅಕ್ಕಿ ತುಂಬಿ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 ಮುಳಬಾಗಿಲಿಗೆ ನ ಆಗ್ನೇಯ ಮೂಲೆಯಲ್ಲಿ ಒಂದು ದರ್ಗಾ ಉಂಟು ದರ್ಗಾ ಎಂಬುದು ಮುಸಲ್ಮಾನ ಸಾಧುಸಂತರ ಸಮಾಧಿ ಸ್ಥಳ ಮುಳುಬಾಗಿಲು ಬೆಟ್ಟದ ಮೇಲೆ ಹೈದರಾವಲ್ಲಿ ಎಂಬ ಭಕ್ತನು ತಪಸ್ಸು ಮಾಡಿಕೊಂಡಿದ್ದನಂತೆ ಆತನ ಸಮಾಧಿಯೇ ಆ ದರ್ಗಾ ಎಂದು ಹೇಳುತ್ತಾರೆ ಆ ದರ್ಗಾದಲ್ಲಿ ಆರು ವರ್ಷಕ್ಕೋ ಎಂಟು ವರ್ಷಕ್ಕೊ ಒಮ್ಮೆ ಉದಾಸ್ ಎಂಬ ಉತ್ಸವ ಆ ಉತ್ಸವಕ್ಕಾಗಿ ದೂರಸ್ಥಳಗಳಿಂದಲೂ ಹತ್ತಿರದಿಂದಲೂ ಭಕ್ತಾದಿಗಳು ಬಂದು ನಡೆಯುತ್ತಾರೆ ಅವರೆಲ್ಲರೂ ಅನೇಕರು ಪಕೀರರು ಇರುತ್ತಾರೆ ಆ ಪಕೀರರಲ್ಲಿ ಕೆಲವರು ಕುರಾನಿನಿಂದ ಮಂತ್ರಗಳನ್ನು ಬೇರೆ ಹಾಡುಗಳನ್ನು ಹಾಡಿಕೊಂಡು ಕೈಯಲ್ಲಿ ನಮಗವಿಸುವ ಉದುಬತ್ತಿ ಹಿಡಿದು ದರ್ಗಾದಲ್ಲಿ ಒಂದು ಗೋರಿಯಿಂದ ಇನ್ನೊಂದು ಇನ್ನೊಂದಕ್ಕೆ ಪ್ರಾಣ ಮಾಡಿ ಸೇವೆ ಸಲ್ಲಿಸುತ್ತಾರೆ ಈ ಉರಸ್ನ ಕೇಂದ್ರವೆಂದರೆ ಪಟ್ಟಣಕ್ಕೆ ಪಟ್ಟಕ್ಕೆ ಕುಳಿತ ಒಬ್ಬ ಪಕೀರರು ಪಕೀರರಲ್ಲಿ ನಾಲ್ಕೈದು ಪಂಗಡಗಳು ಅವರು ಪೆನುಗೊಂಡೆ ಮೊದಲಾದ ಬೇರೆ ಬೇರೆ ಸಳಗಳವರು. ಅವರವರಲ್ಲಿ ಉರಸ್ ಅಧ್ಯಕ್ಷ ಪಟ್ಟಕ್ಕಾಗಿ ಹೀಗೆ ಉರಸ್ ಅಧ್ಯಕ್ಷನಾದ ಪಕೀರನು ಆ ಉರಸ್ ನಡೆಯುವ ಒಂದು ವಾರವು ಉಪವಾಸಿಯಾಗಿರಬೇಕು ಮತ್ತು ಒಂದೇ ನಿಶ್ಚಲವಾಗಿ ಕುಳಿತು ಧ್ಯಾನಾರೂಢನಾಗಿರಬೇಕು ಬೇರೆ ನಿಯಮಗಳು ಒಟ್ಟಿನ ಮೇಲೆ ಅದು ಪೂಜಾ ಸ್ಥಾನ ಮಹಾಮೈಪೆಯುಳ್ಳದು ಈ ಕಾರಣದಿಂದ ಪೋಟಾಪೋಟಿ ಪೋಟಾಪೋಟಿ ನಡೆಸುತ್ತಿದ್ದವರು ಪಕೀರಗಿಂತ ಹೆಚ್ಚಾಗಿ ಅವರ ಹಿಂಬಾಲಕರು ಶಿಷ್ಯರು ಅವರಲ್ಲಿ ತಕರಾರೆದ್ದು ಉರಸ್ ನಿಂತು ಹೋಗುವ ಸಂಭವವೂ ತೋರುತ್ತಿತ್ತು ರಾಮಣ್ಣನವರ ಅಧಿಕಾರ ಈ ತಕರಾರನ್ನು ಯಾವುದೋ ದಾಖಲೆ ದೂಖಲೆಗಳಿಂದ ಪರಿಹಾರ ಮಾಡುವ ಅಧಿಕಾರ ಹೇಗೋ ನಮ್ಮ ಚಿಕತಾತಾ ರಾಮಣ್ಣನವರ ಕೈಗೆ ಬಂದಿತ್ತು ದರ್ಗಾ ಅಧಿಕಾರಿಗಳು ಅವರಲ್ಲಿ ಬಂದು ಮೊದಲು ಪ್ರಸ್ತಾಪ ಮಾಡುತ್ತಿದ್ದರು ರಾಮಣ್ಣನವರು ದಾಖಲೆಗಳನ್ನು ತೋರಿಸಿ ಇಂಥ ಪಕೀರರೇ ಈ ಸಾರಿ ಅಧ್ಯಕ್ಷರಾಗಿರತಕ್ಕದ್ದು ಯುಕ್ತ ಎಂದು ಸಲಹೆ ಕೊಡುತ್ತಿದ್ದರು ಅದನ್ನು ದರ್ಗಾಧಿಕಾರಿಗಳು ಅಂಗೀಕರಿಸುತ್ತಿದ್ದರು ಮತ್ತು ಸಲಹೆಗೆ ಪ್ರತಿಫಲವಾಗಿ ಗೌರವ ತೋರಿಸುತ್ತಿದ್ದರು ಉರಸ್ ಉತ್ಸವ ಐದಾರು ದಿನ ನಡೆಯುತ್ತಿದ್ದಷ್ಟೇ ಕಡೆಯ ದಿನ ದರ್ಗಾದಿಂದ ಒಂದು ಮೆರವಣಿಗೆ ಹರಡುವುದು ನಾಲ್ಕು ಮೂಲೆಗಳಲ್ಲಿ ನಾಲ್ವರು ಕೈಯಲ್ಲಿ ಹಿಡಿದ ಕೋಲುಗಳ ಮೇಲುಗಡೆ ಬಟ್ಟೆಯ ಕನಾತನ್ನು ಕಟ್ಟಿ ಚಪ್ಪರಾ ಮಾಡುವರು ಆ ಚಪ್ಪರದ ಕೆಳಗಡೆ ಬಂದು ಶೃಂಗರಿಸಿದ ಕುದುರೆಯನ್ನು ನಡೆಸಿಕೊಂಡು ಬರುವರು ಇದು ಅರಬ್ಬಿ ದೇಶದ ಒಂಟಿಯ ಪ್ರತ್ಯಮನ್ಯಾಯ ಕುದುರೆಯ ಎರಡು ಪಕ್ಕಗಳಲ್ಲಿಯೂ ಹೂ ಗಂಧ ಹುಡಿ ಪನ್ನೀರು ದಾನಿಗಳನ್ನು ಮಹತ್ ಜನ ಬರುವರು ಕುದುರೆಯ ಜೀನಿನ ಮೇಲೆ ಕುರಾನ್ ಪುಸ್ತಕದ ಒಂದು ದಫ್ತರ ಬರುತ್ತಿತ್ತೆಂದು ಜ್ಞಾಪಕ ಈ ಮೆರವಣಿಗೆ ರಾತ್ರಿ ಎಂಟರಿಂದ ಎಂಟೂವರೆ ಸುಮಾರಿಗೆ ನಮ್ಮ ಮನೆಯ ಮುಂದೆ ಬರುವುದು ನನ್ನ ತಾತಂದರಿಗೆ ಪನ್ನೀರು ಹೂವಿನ ಹಾರ ಗಂಧದ ಹುಡಿ ಇದನ್ನು ಉರಸ್ಪ್ರಸಾದವಾಗಿ ಕೊಡುವರು ಕುಶಲ ಸಂಭಾಷಣೆಯಾದ ಮೇಲೆ ಮೆರವಣಿಗೆ ಹಿಂದಕ್ಕೆ ಹೋಗುವುದು ಇಂದು ಮುಸಲ್ ಮಾನರ ಪರಸ್ಪರ ಸ್ನೇಹ ಔದಾರ್ಯಗಳ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 ರಾಮಣ್ಣನ ಕೈಗೆ ಕೊಡುತ್ತಿದ್ದರು ಮಗನ ಕೈ ಕೈಗಲ್ಲ ಮದುವೆಯ ಮದುವೆ ಮುಂಜಿ ಇಂತ ವಿಶೇಷ ಸಂದರ್ಭಗಳಲ್ಲಿ ಹೆಚ್ಚು ಸಹಾಯ ಮಾಡ ಕೊಡುತ್ತಿದ್ದರು ಸಾಮಾನ್ಯವಾಗಿ ಗಂಡು ಹುಡುಗರಿಗೂ ಹೆಂಗಸರಿಗೂ ಬೇಕಾದ ಬಟ್ಟೆಬೆಳೆಗಳನ್ನು ಜಮಖಾನ ಕಂಬಡಿಗಳನ್ನು ಅವರೇ ಕೋಲಾರದಿಂದ ಕಳುಹಿಸುತ್ತಿದ್ದರು ಆದರೆ ನಿತ್ಯದ ವ್ಯವಹಾರ ರಾಮಣ್ಣನವರ ಜವಾಬ್ದಾರಿ ಅಣ್ಣಂದಿರು ಕೊಟ್ಟಿದ್ದನ್ನು ತಮ್ಮ ಕೈಯಲ್ಲಿರಿಸಿಕೊಂಡು ವಿವೇಚನೆಯಿಂದ ವಿನಿಯೋಗಿಸಿದವರು ರಾಮಣ್ಣನವರು ಯಾವ ಮಾತು ಬಂದರೂ ದೊಡ್ಡವರು ಬ್ರಾಹ್ಮಣ ಅದೇನ ಅದೇನೋ ನೋಡು ಎನ್ನುವರು ಶೇಖತಾರ ಗುಂಡಪ್ಪನವರಿಂದ ಬಂದಿದ್ದ ಜಮೀನು ಕುಂಚ ಇತ್ತು ಸಿದ್ದ ಸಿದ್ಧಗಟ್ಟ ಎಂಬ ಹಳ್ಳಿಯ ಬಳಿ ಕೆಂಗುಂಟೆ ಎಂಬ ಕೆರೆಯ ಕೆಳಗೆ ಗದ್ದೆ ಸೋಮೇಶ್ವರ ಪಾಳ್ಯದ ಬಳಿ ಹೊಲ ಇನ್ನು ಇಲ್ಲಿಷ್ಟು ಅಲ್ಲಷ್ಟು ಜಮೀನು ಇತ್ತು ಎರಡು ಮೂರು ದೊಡ್ಡ ಹುಣಸೆ ತುಪ್ಪುಗಳಿದ್ದವು ಕೋಲಾರ ಬೆಂಗಳೂರು ರಸ್ತೆಯಲ್ಲಿ ಸೋಮೇಶ್ವರ ಪಾಳ್ಯದ ಸಮೀಪದಲ್ಲಿ ಎರಡು ಪಕ್ಕಗಳ ಸಾಲು ಮರಗಳ ಹಪ್ಪುದಾರಿಯೂ ಇತ್ತು ಅಹ್ ಇತ್ತು ಎಂದೇ ಭೂತಕಾಲ ಮೇಲಿನ ಜಮೀನುಗಳಿಂದ ಬರುತ್ತಿದ್ದ ಧಾನ್ಯ ಸಾಮಗ್ರಿಯೇ ನಮ್ಮ ಕುಟುಂಬಕ್ಕೆ ಮುಖ್ಯಾಧಾರ ರಾಮಣ್ಣನವರ ಲೇವಾದೇವಿ ವ್ಯಾಪಾರಕ್ಕೆ ಬಂಡವಾಳ ಬಂದದ್ದು ಆ ಪಾಲು ಈ ಜಮೀನಿನ ಫಸಲಿನಿಂದ ಮೇಲ್ಕರ್ಚಿಗೆ ಶೇಷಗಿರಿಯಪ್ಪನವರ ಸಂಪಾದನೆ ಮನೆಯಲ್ಲಿದ್ದ ಜನ ಹತ್ತು ಮಂದಿ ಬೆಳದವರು ಬೆಳೆದವರು ನಾಲ್ಕೈದು ಮಕ್ಕಳು ನನ್ನ ತಂದೆ ತಾಯಿ ಅಲ್ಲದೆ ನಮ್ಮ ಮಾತಾ ಮಹಿ ಆಕೆಯ ಮಗ ಅಲ್ಲದೆ ನಮ್ಮ ಚಿಕ್ಕ ತಾತ ಶೀನಪ್ಪನವರ ಇಬ್ಬರು ಹೆಣ್ಣು ಮಕ್ಕಳು ಅಳಿಯಂದಿರು ಅವರ ಮಕ್ಕಳು ಆಗಾಗ ಬಾಣಂತನಗಳು ಪುಣ್ಯ ದಿನಗಳು ತಿಥಿ ಹಬ್ಬಗಳು ಇವೆಲ್ಲಾ ಸೇರಿ ಖರ್ಚು ಎಣಿಸಬಹುದಾದದಷ್ಟೇ ಇತ್ತು ಇದನ್ನೆಲ್ಲ ಮುಂದಾಲೋಚನೆಯಿಂದ ಲೆಕ್ಕ ಮಾಡಿಕೊಂಡು ಜಾಣತನದಿಂದ ನಡೆಸಿದವರು ರಾಮಣನವರು ಹೊಂಗೆಕಾಯಿ ಮಗೆ ಮನೆಗೆ ಬರುವುದು ಹಾಗೆಯೇ ಹುಣಸೆಕಾಯಿ ಮನೆಯ ಮುಂದೂ ಕರು ಒಂದೊಂದು ಸಾರಿ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 ಬೆಳೆ ಕೊಂಚ ಬರುತ್ತಿತ್ತು ಅದನ್ನು ಎಣ್ಣೆ ಮಾಡಿಸಿ ಉಪಯೋಗಕ್ಕೆ ತರಿಸುತ್ತಿದ್ದರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಊಟಕ್ಕೆ ಒಳ್ಳೆಣ್ಣೆ ಹುಚ್ಚಳ್ಳೆಣ್ಣೆ ಹಾಕಿಸಿಕೊಳ್ಳುವುದು ಇಷ್ಟ ಗೊಜ್ಜು ಚಿತ್ರಾಣಗಳಿಗೆ ಹುಚ್ಚಳ್ಳೆಣ್ಣೆ ಬಹು ಸೊಗಸೆಂದು ರುಚಿ ಮನೆಯಲ್ಲಿ ಹಾಲು ತುಪ್ಪಗಳು ದಂಡಿಯಾಗಿರುತ್ತಿದ್ದವು ಹಿಂದೆ ಹೇಳಿದೆ ಆದ್ದರಿಂದ ಎಣ್ಣೆ ಬೆಳೆಸಿಕೊಳ್ಳುತ್ತಿದ್ದುದು ರುಚಿಗಾಗಿ ಒಳ್ಳೆಣ್ಣೆ ಮುಖ್ಯವಾಗಿ ದೇವರ ದೀಪಕ್ಕೆ ಕಾವಲು ಮನೆಗೆ ಬೇಕಾದಷ್ಟು ರಾಗಿ ಬರುತ್ತಿತ್ತು ಅದನ್ನು ಗಡಿಗೆಗಳಲ್ಲಿ ದೊಡ್ಡ ಮಣ್ಣಿನ ಬಾಂಡಗಳಲ್ಲಿ ಮೇಲುಬಾಯಿಯಿಂದ ಗಡಿಯುಳಕ್ಕೆ ಧಾನ್ಯ ಸುರಿಯುವುದು ಕೆಳಭಾಗದ ಒಂದು ಸಣ್ಣ ರಂಧ್ರದಿಂದ ರಾಗಿಯನ್ನು ಹೊರಕ್ಕೆ ತೆಗೆದುಕೊಳ್ಳುವುದು ಈ ಗಡಿಗೆಗಳ ಮೇಲೆ ರಾಮಣ್ಣನವರ ಕಾವಲು ಅವರ ಕಾವಲಿಗೆ ಬಂಗಬಾರದಂತೆ ಬಾರದಂತೆ ಗಡಿಗೆಗಳನ್ನು ಖಾಲಿ ಮಾಡುತ್ತಿದ್ದದ್ದು ನನ್ನ ತಂದೆ ನನ್ನ ತಂದೆಗೆ ತೋಟ ತೋಟದ ಉದ್ಯಮದಲ್ಲಿ ತುಂಬಾ ಕಯಾಲಿ. ಈ ತೋಟದಲ್ಲಿ ಕಲ್ಲು ಬೆಂಚುಗಳನ್ನು ಹಾಕಿಸುವುದಕ್ಕಾಗಿ ಕಲ್ಲು ಕಂಬಳಗಳಿಗಾಗಿ ಚಪ್ಪಡಿಗಳಿಗಾಗಿ ಆಗಾಗ ಕಲ್ಲೊಡ್ಡರ ಕೆಲಸ ಬೇಕಾಗುತ್ತಿತ್ತು ಅವರಿಗೆ ಕೂಲಿಯನ್ನು ರಾಗಿ ರೂಪದಲ್ಲಿ ಕೊಡಬೇಕಾಗುತ್ತಿತ್ತು ಸಂಜೆ ರಾಮಣ್ಣನವರು ಗೋಗ್ರಾಸಕ್ಕೆಂದು ಗುಡಿಗೆಂದು ಹೊರಗೆ ಹೋಗಿದ್ದಾಗ ನನ್ನ ತಂದೆ ಘಡಿಗೆಗಳಿಂದ ರಾಗಿ ತೆಗೆದು ಕೆಲಸಗಾರರಿಗೆ ಕೊಡುವರು ರಾಮಣ್ಣನವರಿಗೆ ಇದು ಎಂದು ಗೊತ್ತಾದಾಗ ಕೊಂಚ ಗುಣಗಾಡುವರು ಕೊಂಚ ನಗುವರು ನನ್ನ ತಂದೆಯ ತೋಟದಲ್ಲಿ ರಾಮಣ್ಣನವರಿಗೆ ಮೆಚ್ಚುಗೆ ರಾಗಿ ಖರ್ಚಾಯಿತೆಂದು ಅಸಮಾಧಾನ ಭತ್ತದ ಏರ್ಪಾಟು ಹೀಗೆಯೇ ಆದರೆ ನಮ್ಮ ಜಮೀನಿನಿಂದ ಬರುತ್ತಿದ್ದ ಭತ್ತ ನಮ್ಮ ಮನೆಗೆ ಸಾಕಾಗುತ್ತಿರಲಿಲ್ಲ ಆದ್ದರಿಂದ ರಾಮಣ್ಣನವರು ಒಂದು ಹತ್ತು ಕಂಡುಗ ಕೆಂಪು ಸಣ್ಣ ನೆಲ್ಲು ಭತ್ತಕ್ಕೆ ಹೊರಟು ಮಾಡುತ್ತಿದ್ದರು ಅವರಿಂದ ಸಾಲ ತೆಗೆದುಕೊಂಡ ರೈತರು ಅವರು ಕೊಡಬೇಕಾದ ಬಡ್ಡಿ ಬಗೆಗೆ ನೆಲ್ಲು ತಂದು ಕೊಡುತ್ತಿದ್ದರು ಇಂತಹ ಏರ್ಪಾಟು ಮಾಮೂಲಾಗಿ ನಡೆಯುತ್ತಿದ್ದು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 ನಲವತ್ತು ಐವತ್ತು ಮುದ್ದೆಗಳಾಗುತ್ತಿದ್ದವು ಎಂದು ತರುತ್ತದೆ ನನಗೆ ಹೆಚ್ಚಿನ ಜ್ಞಾನವಿಲ್ಲ ಕೋಲಾರ ಮುಳಬಾಗಿಲ ಸೀಮೆಯಲ್ಲಿ ಕಬ್ಬಿನ ರಸದಿಂದ ಪಾಕವನ್ನು ಅಚ್ಚಿಗೆ ಹಾಕುವ ವಾಡಿಕೆ ಇರಲಿಲ್ಲ ದೊಡ್ಡ ತಂಬಿಗೆಯಂತ ಉಂಡೆಗಳನ್ನಾಗಿ ಮಾಡುವುದು ರೂಢಿ ನಮ್ಮ ಮನೆಗೆ ಇಂಥ ಮುದ್ದೆ ತಿಂಗಳಿಗೆ ಹತ್ತು ಹದಿನೈದು ಬೇಕಾಗುತ್ತಿತ್ತು ಮನೆಗೆ ಬೆಲ್ಲ ಬಂದ ಅದನ್ನು ಹಾಗೆಯೇ ತಿಂದು ತಂಬಿಟ್ಟಿನಂತೆ ಅದು ಹಲ್ಲಿಗೆ ಸುಲಭವಾಗಿರುತ್ತಿತ್ತು ಈ ಮುದ್ದೆಗಳನ್ನು ಐದಾರು ಗುಡಾಣಗಳಲ್ಲಿ ದಾಸ್ತಾನು ಮಾಡುತ್ತಿದ್ದರು ಮೇಲೆ ಮಣ್ಣಿನ ಚಟ್ಟ ಚಟ್ಟವನ್ನು ಗುಡಾಣದ ಬಾಯನ್ನು ಭದ್ರಪಡಿಸಲಿಕ್ಕಾಗಿ ಗೆಮ್ಮಣ್ಣಿನಲ್ಲಿ ನೆನೆಸಿದ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 ಐವತ್ತರಷ್ಟು ಆಗಿತ್ತು ಇಂಥ ತೋಪುಗಳಿಂದ ಬಂದ ಹುಳಸೆ ಹಣ್ಣಿನ ಮೇಲಿನ ತೊಗಟೆನಾರನ್ನು ಒಳಗಿನ ಬೀಜವನ್ನು ತೆಗೆದು ಹಣ್ಣನ್ನು ಮಾತ್ರ ಪಿಂಡಿಗಳಾಗಿ ಮಾಡಿ ಈಚೆಲು ಚಾಪೆಗಳಲ್ಲಿ ಸುತ್ತಿ ಹೊಲೆದು ದಾಸ್ತಾನು ಮಾಡಿರುತ್ತಿದ್ದರು ಇದನ್ನು ಅವರಿವರಿಗೆ ದಾನವಾಗಿ ಕೊಡುವುದು ಉಂಟು ಅವರಿವರಿಗೆ ದಾನವಾಗಿ ಕೊಡುವುದು ಉಂಟು ನಾರು ಮಾವಿನಕಾಯಿ ದಾಡಿ ಪಸಂದ್ ಬರುತ್ತಿತ್ತು ಅದನ್ನು ಒಳರಾಗಿ ಹುಲಿನಲ್ಲಿ ಮುಚ್ಚಿಟ್ಟು ಮಾಗ ಹಾಕುತ್ತಿದ್ದರು ಸಾಸಿವೆ ಬರುತ್ತಿತ್ತು ಅದು ದಾಸ್ತಾನು ಇದನ್ನೆಲ್ಲ ಹೇಳುವುದರ ತಾತ್ಪರ್ಯ ಏನೆಂದರೆ ಅದು ಅರವತ್ತು ಇಪ್ಪತ್ತು ವರ್ಷಗಳ ಹಿಂದೆ ಇದ್ದ ಎಕಾನಮಿ ಸಂಪದ್ ವ್ಯವಸ್ಥೆ ಅರ್ಥಶಾಸ್ತ್ರದಲ್ಲಿ ಎರಡು ಯುಗಗಳನ್ನು ಗುರುತಿಸಬಹುದು ಒಂದು ಭೂವ್ಯವಸಾಯದು ಎರಡು ಯಂತ್ರ ಕಾರ್ಖಾನೆಗಳದು ಮೊದಲನೆಯದರ ಲಕ್ಷಣ ನೆಮ್ಮದಿಯ ಜೀವನ ಎರಡನೆಯದರ ಲಕ್ಷಣ ಪೋಟಾಪೋಟಿ ಈಗ ನಾವು ಎರಡನೇ ರೀತಿಯ ಸಂಪತ್ ಪ್ರಯತ್ನದಲ್ಲಿ ಮುನ್ನುಗ್ಗುತ್ತಿದ್ದೇವೆ ಇಂಥ ಕಾಲದಲ್ಲಿ ನೆಮ್ಮದಿಯ ಸಂಪದ ವ್ಯವಸ್ಥೆ ಹೇಗಿತ್ತೆಂಬುದನ್ನು ಕೊಂಚ ಕೊಂಚ ನೆನಪು ಮಾಡಿಕೊಳ್ಳಬಹುದು ಸೌದೆ ನಮ್ಮ ಮನೆಯಲ್ಲಿ ಸೌದೆಯ ಕರ್ಚು ಕೊಂಚ ಹೆಚ್ಚು ಮೃತಗಳು ತಿಥಿಗಳು ಆಗಾಗ ಬರುತ್ತಿದ್ದವು ಆದ್ದರಿಂದ ಅಡುಗೆ ಮನೆ ನೀರು ಮನೆಗಳ ಮೊಲೆಗಳು ಹೆಚ್ಚಾಗಿ ಉರಿಯಬೇಕಾಗಿತ್ತು ಇದಕ್ಕಾಗಿ ರಾಮಣ್ಣನವರು ಆಗಾಗ ಊರ ಸುತ್ತಲಿನ ತೋಪುಗಳಲ್ಲಿಯೋ ಸಾಲು ಎಲ್ಲೆಲ್ಲಿ ಒಣ ಮರಗಳು ಇವೆ ಎಂದು ನಿಗಾ ಇಟ್ಟಿರುತ್ತಿದ್ದರು ಅಂಥ ಕೊಂಡುಕೊಂಡು ಕಳಿಸಿ ಆ ನಮ್ಮ ಮನೆಯ ಮುಂದಿನ ಬೈಲಿನಲ್ಲಿ ಹಾಕಿರಿಸುವರು ಪ್ರತಿದಿನವೂ ಚಾಪಾ ಕಾಗದಕ್ಕಾಗಿ ಬಂದವರಲ್ಲಿ ಮರವನ್ನು ಸೀಳಬಲ್ಲವರು ಒಬ್ಬರಿಬ್ಬರೂ ಇರುತ್ತಿದ್ದರು ರಾಮಣ್ಣನವರು ಅವರಲ್ಲೊಬ್ಬರನ್ನು ರೆ ಚಿಕ್ಕಲು ತೀಸಿದೆ ತೀಸಿ ಎರಡು ಚೆಕ್ಕೆ ಸೀಳೆ ಹಾಕಿ ಹೋಗೋ ಎನ್ನುವರು ಹಾಗೆ ಮಾಡಿದವರಿಗೆ ಮೂರು ಕಾಸೋ ಆರು ಕಾಸೋ ಕೊಡುವುದು ಉಂಟು ಸಮಯೋಚಿತವಾಗಿ ಇದರ ಜೊತೆಗೆ ಆಗಾಗ ಸೌದೆಯ ತಲೆಹೊರೆಗಳನ್ನು ಕೊಳ್ಳುತ್ತಿದ್ದುದು ಉಂಟು ಮನೆಯಲ್ಲಿ ಭತ್ತ ಕಟ್ಟಿಸಿದಾಗ ಬಂದ ನೆಲ್ಲು ಹೊಟ್ಟಿಗೆ ಮನೆಯ ದನ ಸಗಣಿ ಬೆರಳಸಿ ಬೆರಣಿ ಮಾಡಿಟ್ಟುಕೊಂಡು ಉಪಯೋಗಿಸುತ್ತಿದ್ದದೂ ಉಂಟು ಆ ಕಾಲದ ಎಕಾನಮಿ ಅರ್ಥ ನಿರ್ವಾಹ ಈಗ ದನದ ಐಶ್ವರ್ಯ ಹೆಚ್ಚಿತು ಧಾನ್ಯದ ಐಶ್ವರ್ಯ ತಗ್ಗಿತು ಸೋಪುಗಳು ಪೌಡರ್ಗಳು ಹೆಚ್ಚಿದವು ಮನಸ್ಸಿನ ನಿರ್ಮಲತೆ ಹಿಡಿಯಿತು ಭೋಗ ಹೆಚ್ಚಿತು ನೆಮ್ಮದಿ ಕುಗ್ಗಿತು ವಾತ್ಸಲ್ಯ ರಾಮಣ್ಣನವರು ಊಟದ ಹೊತ್ತಿನಲ್ಲಿ ನನ್ನನ್ನು ತಮ್ಮ ಪಕ್ಕದಲ್ಲಿ ಕೂಡ ಹೇಳುತ್ತಿದ್ದರು ಇದು ಎಂದು ತಪ್ಪಿದ್ದಲ್ಲ ಇದನ್ನು ಕುರಿತು ಶ್ರೀಣ್ಣನವರು ನಗು ಹಾಸ್ಯ ಮಾಡುತ್ತಿದ್ದುದುಂಟು ಮಗುವಿಗೆ ಸ್ವಲ್ಪ ತುಪ್ಪ ನೋಡಿ ಎನ್ನುವರು ಮಗುವಿಗೆ ತುಪ್ಪ ಬಡಿಸಿದರೆ ಪಕ್ಕದಲ್ಲಿ ಕುಳಿತಿದ್ದ ತಮಗೂ ತುಪ್ಪ ಬರುತ್ತದೆಂದು ಮಗುವಿನಲ್ಲಿ ಆಧಾರಣೆ ಇದನ್ನು ಕೇಳಿದವರು ನಗುವರು ರಾಮಣ್ಣನವರಿಗೆ ನನ್ನ ವಿಷಯದಲ್ಲಿ ಎಷ್ಟು ಪ್ರೀತಿ ಎಂದರೆ ಹಾಸಿಗೆ ಹೊತ್ತಿನಿಂದ ರಾತ್ರಿ ಮಲಗುವವರೆಗೂ ನಾನು ಅವರ ಪಕ್ಕದಲ್ಲೇ ಇರಬೇಕು ಅಥವಾ ಅವರ ಕಣ್ಣೆದುರಿಗೆ ಓಡಾಡಿಕೊಂಡಿರಬೇಕು ಮಂಗಳವಾರ ಮುಗು ಬಾಗಿಲಿನಲ್ಲಿ ಸಂತೆ ಅಂದು ಮಧ್ಯಾಹ್ನ ನಾಲ್ಕು ಗಂಟೆಯ ವೇಳೆಗೆ ನಾನು ನನ್ನ ತಾತನ ಹೆಗಲ ಮೇಲೆ ಕೊಡಬೇಕು ಬಲಗಡೆಯೋ ಎಡಗಡೆಯೋ ನನ್ನ ಕಾಲಿನ ಹಿಮ್ಮಡಿಯಿಂದ ಅವರನ್ನು ಒದೆಯಬೇಕು ಅವರು ಹಾ ಹಾ ಎನ್ನುತ್ತ ಪೆಟ್ಟಿಗೆಯ ಬಾಗಿಲ ಒಂದು ದಮ್ಮಡಿ ನನಗೆ ಕೊಡಬೇಕು ಆಮೇಲೆ ನನ್ನ ಜೊತೆಯ ಇನ್ನೊಬ್ಬರಿಬ್ಬರು ತಲಾ ಒಂದೊಂದು ದಮ್ಮಡಿ ತರುವರು ಅವರಲ್ಲೊಬ್ಬಾತ ನಮ್ಮೂರ ಡಾಕ್ಟರ ಸೋದರಳಿಯ ಶ್ರೀನಿವಾಸ ಹೆಂಗಾರ್ ಇನ್ನೊಬ್ಬಾತ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 ಮಹಿ ಕಸಬುದಾರರಿಗೆ ಮೊದಲಾದದ್ದು ರಾಮಣ್ಣನವರ ನಿಂದ ಸ್ಕೂಲಿಗೆ ಹೋದ ಹೊತ್ತಿನ ಹೊರತ್ತು ಯಾವಾಗಲೂ ನಾನು ಅವರ ಪಕ್ಕದಲ್ಲೇ ಇರುತ್ತಿದೆ. ಅವರು ಚಾಪಾ ಕಾಗದದ ಮಾರಾಟಗಾರರಾಗಿಯೂ ಇದ್ದಾರಷ್ಟೇ ವರ್ಷದ ಕೆಲವು ತಿಂಗಳುಗಳಲ್ಲಿ ಆ ವ್ಯಾಪಾರ ಹೆಚ್ಚಾಗಿ ನಡೆಯುತ್ತಿತ್ತು ಏಪ್ರಿಲ್ ಮೇ ಜೂನ್ ತಿಂಗಳುಗಳಲ್ಲಿ ರೈತ ಜನ ಪರವಾನಗಿ ಪಡೆದುಕೊಳ್ಳುವುದಕ್ಕಾಗಿ ಸರ್ಕಾರಕ್ಕೆ ಅರ್ಜಿ ಬರೆದುಕೊಳ್ಳಬೇಕಾಗಿತ್ತು ಅರ್ಜಿಯನ್ನು ನಾಲ್ಕಾಣೆಯ ಅಥವಾ ಎಂಟಾಣಿಯ ಚಾಪಾ ಕಾಗದ ಮೇಲೆ ಬರೆಯಬೇಕೆಂದು ವಿಧಿ ಇದರಂತೆ ಚಾಪಾ ಕಾಗದ ಕೊಂಡು ಅರ್ಜಿ ಬರೆಯಸಿಕೊಳ್ಳುವುದಕ್ಕಾಗಿ ದಿನ ದಿನವೂ ಐದು ಆರು ಎಂಟು ಮಂದಿ ರೈತರು ರಾಮಣ್ಣನವರಲ್ಲಿಗೆ ಬರುತ್ತಿದ್ದರು ರಾಮಣ್ಣನವರು ಚಾಪಾ ಕಾಗದವನ್ನು ವಿಕ್ರಿ ಮಾಡಿ ಅನಂತರ ಅರ್ಜಿಯನ್ನು ತನ್ನ ಕೈಯಿಂದ ಬರೆಸುತ್ತಿದ್ದರು ಮಾತು ಅವರದು ಅಕ್ಷರ ನನ್ನದು ಮೇಲೆ ಮಷಿ ಕಾಣಿಕೆ ಒಂದರ್ಜಿಗೆ ಎರಡರಣೆ ಅಥವಾ ನಾಲ್ಕು ಅಣ್ಣ ಕೊಡುವವರ ಯೋಗ್ಯತಾನುಸಾರ ಒಂದು ರೂಪಾಯಿ ಕೊಟ್ಟವರು ಈ ಹಣವನ್ನೆಲ್ಲ ಸೇರಿಸಿ ರಾಮಣ್ಣನವರು ಬೇರೆಯಾಗಿರಿಸಿ ಅದು ನನ್ನದು ಎಂದು ಹೇಳುತ್ತಿದ್ದರು ಆಗ ನಾನು ಕನ್ನಡ ನಾಲ್ಕನೆಯ ತರಗತಿಯಲ್ಲೋ ಐದನೆಯ ತರಗತಿಯಲ್ಲೋ ಇದ್ದೆ ಲೋಯರ್ ಸೆಕೆಂಡರಿಗೆ ಒಂದು ತರಗತಿ ಕಡಿಮೆ ಲೇಖನಿಯಿಂದ ನನಗೆ ಬಂದ ಮೊದಲ ಸಂಪಾದನೆ ಆ ಅರ್ಜಿ ಬರವಣಿಗೆಯು ನನ್ನ ಅಕ್ಷರ ಆಗೇ ಇನ್ನೂ ಕುದುರಲಿಲ್ಲ ಸುಟ್ಟು ಸುಟ್ಟಾಗಿತ್ತು ಪಂತಿಗಳ ಅಡ್ಡಾದಿಡ್ಡಿ ಆದರೂ ನನ್ನ ತಾತಂದಿರು ಇದು ಸರ್ಕಾರಕ್ಕೆ ಪರವಾಗಿಲ್ಲ ರೈತರ ಅರ್ಜಿ ಇನ್ನೂ ಹೇಗಿರುತ್ತದೆ ಅಹ್ ಸರ್ಕಾರಕ್ಕೆ ಅಭಿಪ್ರಾಯ ತಿಳಿಯುತ್ತೋ ಇಲ್ಲವೋ ಅಷ್ಟು ಸಾಕು ಎನ್ನುತ್ತಿದ್ದರು ರಾಮಣ್ಣನವರು ಸಾಮಾನ್ಯವಾಗಿ ಮೈ ಮೇಲೆ ಬನಿಯನ್ನಾಗಲಿ ಕೋಟಾಗಲಿ ಹಾಕುತ್ತಿದ್ದವರಲ್ಲ ಹುಟ್ಟಿರುವ ದೋತ್ರವಿನ ಬೇರೆ ಬಟ್ಟೆಯನ್ನು ಹಾಕಿಕೊಳ್ಳುತ್ತಿರಲಿಲ್ಲ ಮನೆಯ ಮುಂದೆ ಕೈ ಕುಳಿತಿದ್ದಾಗ ದೊಡ್ಡ ಮನುಷ್ಯರು ಯಾರಾದರೂ ಬಂದರೆ ಎದ್ದು ಮಾತನಾಡುವರು ಆ ಕಾಲದಲ್ಲಿ ದೋತ್ರಾ ಎದೆಯ ಮೇಲೆ ಹಾಕಿಕೊಳ್ಳುವರು ಇದು ಮರ್ಯಾದೆಯ ಸಂಕೇತ ಅವರು ತಿಂಗಳಿಗೋ ಎರಡು ತಿಂಗಳಿಗೂ ಕಚೇರಿಗೆ ಹೋಗಬೇಕಾಗುವುದು ಆಗ ತಲೆಯ ಮೇಲೆ ಬಾರಿ ರುಮಾಲು ಮೈ ಮೇಲೆ ಕಷೆ ಅಂಗಿ ಒಂದು ಮಡಿಸಿದ ದೋತ್ರವೇ ರುಮಾಲು ರುಮಾಲೋ ರುಮಾಲಿನ ಕತೆ ಹೇಳುತ್ತೇನೆ ಮುಳಬಾಗಿಲ ಬಳಿಯ ಅವನಿ ಮಠದ ಆಶ್ರಯದಲ್ಲಿ ಒಬ್ಬ ಮುಸಲ್ಮಾನ ದೊಡ್ಡ ಮನುಷ್ಯ ಇದ್ದ ಆತ ಚಿನ್ನ ತಯಾರು ಮಾಡುತ್ತಿದ್ದ ನಂತೆ ಒಂದು ದಿನ ಆತ ಒಂದು ಜಟಕದ ತುಂಬಾ ಹೊಸ ಹೊಸ ಸರಿಗೆ ರುಮಾಲುಗಳನ್ನು ಶೆಲೆಗಳನ್ನು ಪಂಚಗಳನ್ನು ತುಂಬಿಕೊಂಡು ಬಿದಿ ಬಿದಿಯಲು ಮಾಡಿ ನಮ್ಮ ಮನೆಯ ಮುಂದೆ ಬಂದಾಗ ರಾವಣನವರಿಗೆ ಒಂದು ರುಮಾಲನ್ನು ಕೊಟ್ಟು ಅವರು ಉಪಯೋಗಿಸಬೇಕೆಂದು ಹೇಳಿದ ಅವರು ಬೆಲೆ ಏನೆಂದು ಕೇಳಿದರೂ ಆತ ನೀವೇನು ಕೊಡಬೇಕಾಗಿಲ್ಲ ಇದು ಮುಫತ್ ಎಂದ ಅವರು ನನಗೆ ಮುಫತ್ ಬೇಡ ನಾನು ಬೆಲೆ ಕೊಡುತ್ತೇನೆ ಈ ರುಮಾ ರುಮಾಲೋ ನಮ್ಮ ಮಗುವಿಗೆ ಚೆನ್ನಾಗಿರುತ್ತದೆ ಎಂದು ಹೇಳಿ ಅದಕ್ಕೆ ಐದು ಆರು ರೂಪಾಯಿ ಕೊಟ್ಟರಂತೆ ಆಮೇಲೆ ಅದನ್ನು ಚಲುವೆ ಮಾಡಿಸಿ ತರಿಸಿದರು ತಲೆಯ ಮೇಲೆ ಸುತ್ತಿಕೊಂಡು ಅಣಿ ಮಾಡಿ ತೆಗೆದು ನನ್ನ ತಲೆಯ ಮೇಲಿಟ್ಟರು ಅದು ದೊಡ್ಡ ಮೂಡಿಯಂತಿತ್ತು ಇದು ರಾಯನ ಬುಟ್ಟಿ ಎಂದೇ ನಾನು ಆಮೇಲೆ ನಾನು ಅದನ್ನು ಧರಿಸುವಂತೆ ಮಾಡಲು ಯಶಸ್ವ ಪ್ರಯತ್ನ ಮಾಡಿದರು ನಾನು ಒಪ್ಪಲಿಲ್ಲ ಕೊಂಚ ಹತ್ತು ರಗಳೇ ಮಾಡಿದೆ ಎಂದು ತೋರುತ್ತದೆ ಅವರು ಮುಂಚಿಕೊಂಡು ಹಾಗಾದರೆ ನಿನಗದು ಬೇಡವೇನಪ್ಪ ಎಂದು ಕೇಳಿದರು ನಾನು ಬೇಡ ಎಂದೆ ಮೇಲೆ ತಾವೇ ಅದನ್ನು ಧರಿಸಿಕೊಳ್ಳುತ್ತಿದ್ದರು ತಿಂಗಳಿಗೆ ಒಂದು ಸಲ ಒಂದು ಗಂಟೆ ಹೊತ್ತು ಅವರು ಎಡಗಾಲಿನಲ್ಲಿ ಒಂದು ಬೆಳ್ಳಿಯ ಸರಿಗೆಯನ್ನು ಹಾಕಿಕೊಂಡಿರುತ್ತಿದ್ ಕೊಂಡಿರುತ್ತಿದ್ದರು ಅದು ಏನೆಂದು ಕೇಳಿದಾಗ ಹೇಳಿದರು ನನಗೆ ಕಾಲಿನಲ್ಲಿ ತುಂಬಾ ನೋವು ಬರುತ್ತಿತ್ತು ಆಗ ಯಾರೋ ಒಬ್ಬ ಆತ ಈ ಸರಿಗೆಯನ್ನು ಕೊಟ್ಟು ಇದನ್ನು ಹಾಕಿಕೊಳ್ಳಿ ಇದರಲ್ಲಿ ಏನೋ ಕರಾವತು ಇಟ್ಟಿದ್ದಾನಂತೆ ಇದನ್ನು ಹಾಕಿಕೊಂಡ ಮೇಲೆ ನನಗೆ ಕಾಲು ನೋವು ಬಂದಿಲ್ಲ ಆಪದ್ದನ ಅವರ ಲಕ್ಷಣಗಳಲ್ಲಿ ಹೇಳಬೇಕಾದದ್ದು ಇನ್ನೊಂದುಂಟು ಅವರ ನಡುವಿನಲ್ಲಿ ದಪ್ಪ ಉಡಿದಾರ ಇರುತ್ತಿತ್ತು ಬಹುಮಟ್ಟಿಗೆ ಅನಂತನ ದಾರದಂತಹದ್ದು ಆ ಉಡಿದಾರಕ್ಕೆ ಎರಡು ಬೆಳ್ಳಿ ಡಬ್ಬಿಗಳು ಕಟ್ಟಿರುತ್ತಿದ್ದವು ಒಂದೊಂದು ಡಬಿ ಸುಮಾರು ಎರಡೂವರೆ ಮುರಂಗಲ ಉದ್ದವಾಗಿ ಬಾಳೆಯ ಕಾಯಂತೆ ಸ್ವಲ್ಪ ಬಾಗು ಬಂದಂತಿರುತ್ತಿತ್ತು ಈ ಬಾಳೆಯ ಕಾಯಿನ ಒಳಗಡೆ ಖಾಲಿ ಕೊಳವೆ ಡಬ್ಬಿಯ ಒಂದು ಕಡೆಯ ಮುಚ್ಚಲವನ್ನು ತೆಗೆದರೆ ಈ ಕೊಳವೆ ಕಾಣಿಸುತ್ತಿತ್ತು ಒಂದೊಂದು ಕೊಳವೆಯಲ್ಲಿ ಎರಡು ಮೂರು ರೂಪಾಯಿನಷ್ಟು ಬೆಳ್ಳಿಯ ಎರಡನೇ ನಾಣ್ಯಗಳು ಬರ್ತಿ ಇರುತ್ತಿದ್ದವು ಇದೇನೆಂದು ನಾನು ಕೇಳಿದ್ದಕ್ಕೆ ಅವರು ಅದು ಆಪದ್ದನ ಎಂದರು ಆ ಮಾತಿನರ್ಥ ನನಗೆ ಸ್ವಲ್ಪ ಕಾಲದ ಮೇಲೆ ಗೊತ್ತಾಯಿತು ಊರಿನಲ್ಲಿ ಯಾರ ಮನೆಯಲ್ಲಾದರೂ ಸಾವಾದರೆ ರಾಮಣ್ಣನವರು ಅಲ್ಲಿಗೆ ಹೋಗುವರು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 ಅನಾಥ ಪ್ರೇತ ಸಂಸ್ಕಾರಾತ್ ಕೋಟಿ ಯಜ್ಞ ಫಲಂ ಲಭೆಯ ಶಿವಶಿವ ಮಹಾದೇವ ಈಗ ಅಂಥ ಉಡಿದಾರದ ಡಬ್ಬಿಗಳು ಫ್ಯಾಷನ್ ಅಂತ ಅಂಥ ಸಹಾಯ ಪದ್ದತಿಯು ಕಡಿಮೆಯಾಗುತ್ತಿದೆ ಎಂದು ನನ್ನ ಅನುಭವದಿಂದ ನನಗನ್ನಿಸುತ್ತದೆ ಕಸ್ತೂರಿ ರಾಮಣ್ಣನವರು ರಾಮಣ್ಣನವರು ಇರಿಸಿಕೊಂಡಿದ್ದ ಇನ್ನೂ ಒಂದು ಧರ್ಮ ಕಾರ್ಯವೆಂದರೆ ಕಸ್ತೂರಿ ಹಂಚುವುದು ಆ ಕಾಲದಲ್ಲಿ ಬಾಣತೀಯರಿಗೆ ಪ್ರಸವವಾದ ಕೂಡಲೇ ಕೊಂಚ ಬಹುಕೊಂಚ ಕಸ್ತೂರಿಯನ್ನು ತಿನ್ನಿಸುತ್ತಿದ್ದರು ಇದು ಆ ಪ್ರಸವ ದೇಹ ಬಹು ಸೂಕ್ಷ್ಮ ಸ್ಥಿತಿಯಲ್ಲಿರುವುದರಿಂದ ಆಗ ಅದಕ್ಕೆ ತಟ್ಟಬಹುದಾದ ಎಲ್ಲ ರೋಗಗಳನ್ನು ದೂರವಿಡುವ ಔಷಧ ಕಸ್ತೂರಿ ಉಷ್ಣದ ವಸ್ತು ಬಹು ಬೆಳೆಯುಳ್ಳು ಬಡವರಿಗೆ ಸಾಧ್ಯವಿಲ್ಲದ್ದು ಈ ಕಾರಣದಿಂದ ಈ ಕಸ್ತೂರಿ ವಿತರಣೆಯನ್ನು ರಾಮಣ್ಣನವರು ಧರ್ಮಕಾರ್ಯವಾಗಿ ಭಾವಿಸಿದ್ದರು ಆ ಊರಿನಲ್ಲಿಯೂ ಸುತ್ತಮುತ್ತಲೂ ಯಾರ ಮನೆಯಲ್ಲಿ ಪ್ರಸವದ ಸಮಯವಾದಾಗಲೂ ಆ ಮನೆಯವರು ರಾಮಣ್ಣನವರಲ್ಲಿಗೆ ಬಂದು ಕೇಳುತ್ತಿದ್ದರು ರಾಮಣನವರು ಒಂದು ವಿಳಿಯ ದೆಲೆಯಲ್ಲಿ ಒಂದಷ್ಟು ಕಣಗಳನ್ನಿಟ್ಟು ಮಡಿಸಿ ಅದನ್ನು ಧರ್ಮಾರ್ಥ ಕೊಡುತ್ತಿದ್ದರು ರಾಮಣನವರ ವಿಷಯದಲ್ಲಿ ನನ್ನ ಅಜ್ಜಿ ಸಕಮಣನವರಿಗೆ ತುಂಬಾ ಕೃತಜ್ಞತೆ ಆಪತ್ಕಾಲದಲ್ಲಿ ಸಹಾಯ ಮಾಡಿದವರೆಂದು ರಾಮಣ್ಣನವರಿಗೆ ಕೃತಜ್ಞತೆ ಆಕೆ ತಮ್ಮ ಮನೆಗೆ ಹೆಣ್ಣು ಕೊಟ್ಟು ಮನೆ ಉದ್ಧಾರ ಮಾಡಿದರೆಂದು ಲೇಗುಮಾರಿ ಸಾಕಮ್ಮನವರು ರಾಮಣ್ಣನವರು ಕಾಲಾಧೀನರಾದ ದಿನಗಳಲ್ಲಿ ನಾನು ಊರಿನಲ್ಲಿರಲಿಲ್ಲ ಮೈಸೂರಿನಲ್ಲಿದೆ ವಿದ್ಯಾರ್ಜನೆಗಾಗಿ ಒಂದು ದಿನ ಅಲ್ಲಿಯ ಹಾಸ್ಟೆಲಿನಲ್ಲಿ ನನ್ನ ರೂಮಿನಿಂದ ಸ್ನಾನದ ಮನೆಗೆ ಹೋಗುತ್ತಿದ್ದೆ ಒಗೆದ ಬಟ್ಟೆ ತೆಗೆದುಕೊಂಡು ಅಷ್ಟು ಹೊತ್ತಿಗೆ ಸರಿಯಾಗಿ ಅಂಚೆಯಾಳು ಕಾಗದಗಳನ್ನು ತಂದವನು ಒಂದು ರಕೋಟೆಯನ್ನು ನನ್ನ ಕೈಗೆ ಕೊಟ್ಟ ಅದರಲ್ಲಿತ್ತು ನನ್ನ ತಂದೆ ಬರೆದಿದ್ದ ಕಾಗದ ನನ್ನ ಅಜ್ಜಿಯು ಚಿಕ್ಕಜ್ಜನ್ನು ತಿಿರಿ ಹೋದ ನನಗೆ ಸಿಡಿಲು ಬಡಿದಂತಾಯಿತು ಕಣ್ಣಲ್ಲಿ ನೀರು ಬಂದಿತು ಅದೇ ಕ್ಷಣ ಹಿರಿಯ ವಿದ್ಯಾರ್ಥಿಯಾಗಿದ್ದ ಎನ್ ನನ್ನ ಬಳಿ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 ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನು ಸಲಹೆ ಆಶೀರ್ವಾದಿಸಿಕೊಂಡಿದ್ದಾರೆ ವಯಸ್ಸು ತೊಂಬತ್ತರ ಮೇಲಾಗಿದೆ ಅವರು ಸೂಪರಿಂಟೆಂಡೆಂಡಿಂಗ್ ಇಂಜಿನಿಯರ್ ಪದವಿಗೆ ಹತ್ತಿ ಪ್ರಾಮಾಣಿಕರೆಂದೆನಿಸಿಕೊಂಡಿದ್ದಾರೆ ನಿಸ್ಪೃಹರು ಪರಿಶಿದ್ದರು ಆಮೇಲೆ ತಿಳಿಯುತ್ತಿದ್ದ ಸಂದರ್ಭ ಮುಳಬಾಗಿಲಿಗೆ ಪ್ಲೇಗುಮಾರಿ ಭೇಟಿ ಕೊಟ್ಟಿದ್ದಳು ಅದು ಮೊದಲನೆಯ ಹೊಡೆತ ಅಥವಾ ಎರಡನೆಯದು ಮೊದಲು ತೀರಿಕೊಂಡರು ಇದಾದ ಎರಡು ದಿವಸಗಳೊಳಗಾಗಿ ರಾಮಣ್ಣನವರು ನನ್ನ ತಂದೆ ತಾಯಿಯನ್ನು ಮಕ್ಕಳನ್ನು ಅಲ್ಲಿಂದ ಹದಿನಾರು ಹದಿನೆಂಟು ಮೈಲಿ ದೂರದಲ್ಲಿದ್ದ ಎಲ್ದೂರಿಗೆ ಕಳುಹಿಸಿದರು ತಾವು ಒಬ್ಬರೇ ಮನೆಯಲ್ಲಿ ನಿಂತು ಮನೆಗೆ ಕಾವಲಾಗಿರುವಂತೆ ನಿಶ್ಚಯ ಹೇಳಿದರು ಅಲ್ಲಿಂದ ಮೂರು ನಾಲ್ಕು ದಿವಸಗಳೊಳಗಾಗಿ ಅವರಿಗೆ ಪ್ಲೇಗೂ ಬಡಿದು ಮೃತರಾದರು ಕಳುವು ಈ ಸುದ್ದಿ ನನ್ನ ತಂದೆಗೆ ತಲುಪಿದ್ದು ಕೂಡ ಮೂರು ನಾಲ್ಕು ದಿನಗಳಾದ ಮೇಲೆ ನನ್ನ ತಂದೆಯಾಗ ಮುಳಬಾಗಿಲಿಗೆ ಹೋಗಿ ನೋಡಿದಾಗ ಮನೆಯೊಳಗಿದ್ದ ಸಾಮಾನುಗಳು ಕಳವಾಗಿದ್ದವು ಇದೇ ನನ್ನ ಮನೆತನಕ್ಕೆ ಬಂದ ಬಹುದೊಡ್ಡ ವಿಪತ್ತು ರಾಮಣ್ಣನವರ ಪೆಟ್ಟಿಗೆಯಲ್ಲಿ ಸಾಲ ತೆಗೆದುಕೊಂಡವರು ಬರೆದುಕೊಟ್ಟ ಪತ್ರೆಗಳಷ್ಟೋ ಇದ್ದವು ಅವರು ಒತ್ತೆ ಇಟ್ಟಿದ್ದ ಚಿನ್ನ ಬೆಳ್ಳಿ ಒಡವೆಗಳು ಇದ್ದವು ಸಾಮಾನ್ಯವಾಗಿ ರಾಮಣ್ಣನವರ ಪೆಟ್ಟಿಗೆಯಲ್ಲಿ ಯಾವಾಗಲೂ ನಗದು ಇನ್ನೂರು ರೂಪಾಯಿ ಇರುತ್ತಿತ್ತು ಇವೆಲ್ಲ ಮಾಯವಾಗಿದ್ದವು ರೈತರುಗಳು ಬರೆದುಕೊಟ್ಟಿದ್ದ ಗುತ್ತಿಗೆ ಚೀಟಿಗಳು ಹೋಗಿದ್ದವು ನಮಗಿದ್ದ ಆಸ್ತಿ ಸೊನ್ನೆಗಿಳಿಯಿತು ಇನ್ನು ಹೇಳಬೇಕಾದದ್ದೇನು ಅತಿವೃಷ್ಟಿ ಮಾರನೆಯ ವರ್ಷ ಬಹುಶಃ ಆ ಪ್ರಾಂತದಲ್ಲಿ ಅತಿವೃಷ್ಟಿಯಾಗಿ